ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಹರಿಕೊಡದ ಕಾಲಕ್ಕೆ ಬಾಯ್ಬಿಡುವೆ ಎಲ್ಲೋ ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಹರಿ ಕೊಡದ ಕಾಲಕ್ಕೆ ಬಾಯ್ಬಿಡುವೆ ಎಲ್ಲೋ ಹತ್ತು ಹತ್ತು ಸಾವಿರವನ್ನು ತಿಪ್ಪೆಡಿ ಊಳಿಟ್ಟು ಮತ್ತೆ ಉಪ್ಪಿಲ್ಲದೆ ಉಂಡಿಯಲ್ಲೋ ಪ್ರಾಣಿ ಹತ್ತು ಸಾವಿರವನ್ನು ತಿಪ್ಪೆಡಿ ಪೋಪಾದ ವೃತ್ತಿಗೆ ಬಾಯಲ್ಲಿ ಬಿತ್ತಲ್ಲೋ ಪ್ರಾಣಿಯೇ ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ ಹರಿಕೊಡದ ಕಾಲಕ್ಕೆ ಬಾಯಿರುವೆ ಎಲ್ಲೋ ತುಪ್ಪ ೂರಿ ಎನ್ನವ ತಿನ್ ಎಲ್ಲೋ ಪ್ರಾಣಿ ಕುಗ್ಗಿಯೂ ತುಕ್ಕಾವು ಮನೆಯೋಳ ಬುಗ್ಗೂರಿ ಅನ್ನುವ ತಿಂಡಲ್ಲೋ ಪ್ರಾಣಿ ಬೆಗ್ಗಾಳ ರಾವ್ಯ ಗೇರಿ ಪೋಪಾದ ಬುಗ್ಗೆಯ ಹೊಯೊಂಡು ಹೋದ್ಯಲ್ಲೋ ಪ್ರಾಣಿ ಹರಿಕೊಟ್ಟ ಕಾಲಕ್ಕೆ ಹುಣಲಿಲ್ಲ ಹರಿಕೊಡದ ಕಾಲಕ್ಕೆ ಬಾಯಿ ಎಲ್ಲೋ ನೆಂಟಿಷ್ಟರು ಬಂದು ಮುಂದೆ ಕುಳುತ್ತಿರಲು ಕಂಠ ಸುದ್ದಿ ನೀನಾಡಿಯೆಲ್ಲೋ ಪ್ರಾಣಿ ಕಂಠಾ ತಾಯನವರು ನೆಂಟಾಪುರದ ಬಿಟಲನ್ನು ಪ್ರಾಣಿ ಹರಿಕೊಟ್ಟ ಕಾಲಕ್ಕೆ ಹುಣಲಿಲ್ಲ ಹರಿಕೊಡದ ಕಾಲಕ್ಕೆ ಬಾಯ್ಬಿಡುವೆ ಎಲ್ಲೋ ಹರಿ ಕೊಡದ ಕಾಲಕ್ಕೆ ಬಾಯ್ಬಿಡುವುದೆಯಲ್ಲೋ